ಮೂವತ್ತಾರು ವೈರಾಗ್ಯವು ಪೂರ್ಣದ ಗುರುತು ಕುಲಪತಿಗಳಾದ ಉದ್ದಾಲಕರು ಯಾವುದೋ ಯಾಗಕ್ಕೆಂದು ಕಾಶಿಗೆ ಹೋಗಿದ್ದರು ಆಶ್ರಮವೆಲ್ಲವೂ ಅವರ ಪತ್ನಿ ಆಲಾಪಿನಿಯವರ ಅಧೀನದಲ್ಲಿದ್ದಿತ್ತು ಆಯಾ ಶಾಖೆಗಳಲ್ಲಿ ನಡೆದುದನ್ನೆಲ್ಲ ವೃದ್ಧ ಶಿಷ್ಯರು ಬಂದು ಅವರಿಗೆ ವರದಿ ಮಾಡುವರು ಯಾಜ್ಞವಾಕ್ಯನು ಅವಕಾಶವಾದಾಗ ಪಾಠಗಳು ನಡೆಯುವಾಗ ಆಯಾ ವರ್ಗಗಳಿಗೆ ಹೋಗಿ ಅಲ್ಲಿದ್ದು ಬರುವನು ಕುಲಪತಿಗಳಿದ್ದರೆ ಅವರಲ್ಲಿ ಅವರಿಲ್ಲದಿದ್ದರೆ ಅವರ ಪತ್ನಿಯವರಲ್ಲಿ ಏನಾದರೂ ವಿಚಾರ ವಿಚಾರ ಮಾಡುತ್ತಾ ಇರುವನು ಆದರೆ ಅವನಿಗೆ ಅವಕಾಶವೂ ಬಹು ಬೆಳಗಿಂದ ಸಂಜೆಯವರೆಗೂ ಬಹಳ ಮಟ್ಟಿಗೆ ಜಪದಲ್ಲಿ ಇರುವುದೇ ಹೆಚ್ಚು ಆಲಾಪಿನಿಯವರು ಒಂದು ವೇತ್ರಾಸನದಲ್ಲಿ ಕುಳಿತಿದ್ದಾರೆ ಯಾಜ್ಞವಲ್ಕಿಯನ್ನು ನಾತಿ ದೂರದಲ್ಲಿ ವಿನಯವಾಗಿ ನೆಲದ ಮೇಲೆ ಧರ್ಭಾಸನದಲ್ಲಿ ಕುಳಿತಿದ್ದಾನೆ ಆಲಾಪಿನಿಯವರು ಹೇಳಿದ್ದ ಹೇಳುತ್ತಿದ್ದಾರೆ ಅವರು ಹೇಳಿದುದು ನಿಜ ಯಾಜ್ಞವಲ್ಕ್ಯ ಬ್ರಹ್ಮವಿದ್ಯೆಯು ಒಲೆದು ಬರಬೇಕು ಸ್ವಪ್ರಯತ್ನದಿಂದ ಮಿಕ್ಕ ವಿದ್ಯೆಗಳನ್ನೆಲ್ಲವನ್ನೂ ಸಾಧಿಸಬಹುದು ಆದರೆ ಬ್ರಹ್ಮವಿದ್ಯೆಯು ಹಾಗಲ್ಲ ಹಣ್ಣಾಗಬೇಕು ಎಂದರೆ ಕಾಯಿ ಬಲತಿರಬೇಕು ಗಿಡದ ಮೇಲೆ ಹಣ್ಣಾದರಂತೂ ಅದರ ರುಚಿ ಹೇಳಬೇಕಾಗಿಲ್ಲ ಇಲ್ಲದಿದ್ದರೂ ಅಡೆ ಹಾಕಿ ಹಾಕಬೇಕಾದರೂ ಕಾಯಿ ಬಲತಿರಬೇಕಲ್ಲ ಹಾಗೆ ಬ್ರಹ್ಮವಿದ್ಯೆ ಪ್ರಾಚೀನವು ಪಕ್ವವಾಗಿದ್ದವರಿಗೆ ಗುರುವು ಸಿಕ್ಕುವುದಿಲ್ಲ ಗುರುವು ಸಿಕ್ಕಿದವರಿಗೆ ಬ್ರಹ್ಮವಿದ್ಯವು ಲಭಿಸುವುದಿಲ್ಲ ಯಾಜ್ಞವಲ್ಕೆಯನ್ನು ಕೈ ಮುಗಿದುಕೊಂಡು ಕೇಳಿದನು ಆಯಿತು ಗುರುವು ಇಲ್ಲವಾದ ನಮ್ಮಂತಹವರಿಗೆ ಏನು ಗತಿ ನಿನ್ನದೊಂದು ವಿಚಿತ್ರ ಬಿಡು ನೀನು ವಿಲಕ್ಷಣ ಪ್ರಾಣಿ ನಿನಗೆ ಮಾನವ ಗುರುಗಳು ಇಲ್ಲವಾಗಿ ದೇವತಾ ಗುರುಗಳಾಗುವ ಯೋಗ ಯೋಗ ಬಂತು ವೈಶಂಪಾಯನವರು ನಿನ್ನನ್ನು ಕಳುಹಿಸಿದ ಮೇಲೆ ತಾನೇ ನಿನಗೇನು ಕಡಿಮೆಯಾಯಿತು ನಿಮ್ಮ ತಂದೆ ನಿನಗೆ ಸ್ವಶಾಖೆಯನ್ನು ಅಧ್ಯಯನ ಮಾಡಿಕೊಟ್ಟರು ಮಾಡಿಸಿಕೊಟ್ಟರು ಬುಡಿಗರು ನಿನಗೆ ಋಗ್ವೇದವನ್ನು ನೆನಪು ಮಾಡಿಕೊಟ್ಟರು ಇವರು ನಿನಗೆ ಸಾಮವನ್ನು ಜ್ಞಾಪಕ ಮಾಡಿಕೊಟ್ಟರು ಈಗ ನಿನಗೆ ಅಗ್ನಿದೇವ ಪ್ರಾಣದೇವರು ಒಲೆದಿದ್ದಾರೆ ಆದಿತ್ಯ ದೇವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದೀಯೇ ಆದಿತ್ಯ ದೇವನೊಲಿದರಂತೂ ನಿನ್ನನ್ನು ಇಳಿಯುವವರೇ ಇಲ್ಲ ಅದಿರಲ್ಲಿ ಬ್ರಹ್ಮವಿದೆಯ ವಿಚಾರ ಹೇಳುತ್ತಿದ್ದೆ ಅದನ್ನು ಮುಂದುವರಿಸಲು ಅಲ್ಲಿಗೆ ನಿಲ್ಲಿಸಲು ದಯವಿಟ್ಟು ಮುಂದುವರಿಸಿ ನೀವು ಶಾಂತಿಮಂತಗಳಲ್ಲಿ ಹೇಳ್ತೀರಿ ನೋಡಿ ನನ್ನ ಅಂಗಾಂಗಗಳೆಲ್ಲ ಅಪ್ಯಾಯನವನ್ನು ಹೊಂದದೇ ಎಂದು ಅದು ನಿಜ ದೇಹದ ಅಂಗಾಂಗವು ಸುಪ್ತವಾಗಿ ಸಂತೋಷಪಟ್ಟು ಹಾದಿಯನ್ನು ಬಿಡುವವರೆಗೆ ಬ್ರಹ್ಮವಿದ್ಯಾ ಲಾಭವಾಗುವುದಿಲ್ಲ ಏಕೆ ಬಲ್ಲಯ್ಯ ಅಂಗಾಂಗವೂ ಒಂದೊಂದು ದೇವತಾ ಸ್ಥಾನ ಯಾವ ಅಂಗವು ತೃಪ್ತವಾಗುವುದಿಲ್ಲವೋ ಅಲ್ಲಿ ತದ್ವಿಷಯಕವಾದ ಹಂಬಲವು ನಿಂತು ವೈರಾಗ್ಯವು ಅಷ್ಟು ಕುಂಟುವುದು ವೈರಾಗ್ಯವು ಬೇಡವೆಂದು ಬಿಟ್ಟುದಲ್ಲ ಸಾಕಾಯಿತು ಎಂದು ವಿಮುಖವಾಗುವುದು ಹೀಗಿರಲು ಎತ್ತು ಬ್ರಹ್ಮಚರ್ಯನ್ನು ನಡೆಸಿತು ಎಂಬಂತೆ ಮೀನು ನೀರಿನಲ್ಲಿದ್ದು ತಪ್ಪಸ್ಸು ಮಾಡಿದಂತೆ ಮಾ ಮಾಡಿತು ಎಂಬಂತೆ ಮೃಗಗಳು ಕಾಡಿನಲ್ಲಿದ್ದವು ಎಂಬಂತೆ ಯತ್ನವಿಲ್ಲದೆ ಮಾಡುವುದು ವೈರಾಗ್ಯವಲ್ಲ ನಾವು ವಿಧಿಮುಖ ಪಕ್ಷವಾಗಿ ನೋಡುವುದು ಅಗತ್ಯ ಯಾಜ್ಞವಾಲ್ಕ್ಯ ಆಗ ವೈರಾಗ್ಯವು ನಿಷೇಧದಿಂದ ಬಂದದ್ದಲ್ಲ ಪೂರ್ಣತೆಗಾಗಿ ಅಪೂರ್ಣಮಾನವನ್ನು ಪೂರ್ಣನಾಗುವುದರ ಗುರುತಾಗಿ ಅದರ ಬದಲಾವಣೆ ಎಂಬುದು ಗೊತ್ತಾಗುವುದು ಹೌದು ನಿಜಾ ಒಪ್ಪಿಕೊಂಡೆ ವೈರಾಗ್ಯವು ಪೂರ್ಣದ ಗುರುತಾಗಿ ಪೂರ್ಣದ ಸಾಧನೆ ನಡೆಸುವ ಸಾಧನವಾಗಬೇಕಾಯಿತು ಆಯಿತು ಆಗ ಏನಾಗುವುದು ತಾಯಿ ನಾನು ನಿನ್ನಂತೆ ಮನುಷ್ಯಳು ನನ್ನನ್ನು ಕೇಳಿದರೆ ನಾನಷ್ಟು ದೂರ ಹೇಳಬಲ್ಲೆ ಆದ್ದರಿಂದ ಭುವನ ಪ್ರಾಣನಾದ ಮಾತುಕೇಶ್ವರನನ್ನು ಕೇಳು ಆತನಾದರೆ ಚೆನ್ನಾಗಿ ಹೇಳುವನು ತಮ್ಮ ಅಪ್ಪನೇ ಇಲ್ಲಿಯೇ ಕೇಳು ಎಂದೋ ಏಕಾಂತದಲ್ಲಿ ಕೇಳಬೇಕೆಂದೋ ಇದೀಗ ಚೆನ್ನಾಯಿತು ಎಲ್ಲೆಲ್ಲಿಯೂ ಇರುವ ಆ ಪುಣ್ಯಪುರುಷನನ್ನು ಅನುಸಂಧಾನ ಮಾಡಿದ ಮೇಲೆ ಎಲ್ಲೆಲ್ಲಿಯೂ ಏಕಾಂತವೇ ಅಲ್ಲವೇ ಆತನೇ ತಾನೇ ಒಳಗೆ ಹೊರಗೆ ಇರುವನು ಇರುವವನೋ ಆತನೇ ಎಲ್ಲವನ್ನೂ ವ್ಯಾಪಿಸಿರುವನು ಕಾಲವೇ ಎನ್ನುವೆಯೇನೋ ಕಾಲವೋ ಎನ್ನುವೆಯೇನೋ ಅದನ್ನು ಕೇಳಿದರಾಯಿತು ತಾವು ಹೇಳಿದುದು ಸರಿ ಈಗಲೇ ಇಲ್ಲಿ ಆತನನ್ನು ಅನುಸಂಧಾನ ಮಾಡುವೆನು ಹಾಗೆ ಪದ್ಮಾ ಪದ್ಮಾತ್ನದಲ್ಲಿ ಕುಳಿತು ಕಣ್ಣುಮಚ್ಚಿ ಪ್ರಾಣದೇವನನ್ನು ಅನುಸಂಧಾನ ಮಾಡಿದನು ಆತನನ್ನು ದರ್ಶನ ದೇವಿಯವರು ಹೇಳಿದುದು ಸರಿ ಅಂಗಾಂಗವೂ ನನ್ನಿಂದ ಹುಟ್ಟಿದ ದೇವತೆಗಳು ಇರುವ ಸ್ಥಾನವು ಆದ್ದರಿಂದ ಅಂಗಾಂಗಗಳು ತೃಪ್ತಿಯವಾಗುವ ತೃಪ್ತವಾಗುವವರೆಗೂ ಅವುಗಳ ಹಂಬಲವು ತೃಪ್ತವಾಗುವುದಿಲ್ಲ ಹಠದಿಂದ ಆಯಾ ದೇವತೆಗಳನ್ನು ತುಳಿಯಬಹುದು ಆಗ ಅವರ ಪ್ರಸಾದವು ಸಿಕ್ಕುವುದಿಲ್ಲ ಕೊಂಬೆಯು ಸ್ವೇಚ್ಛೆಯ ಸ್ವೇಚ್ಛೆಯಾಗಿ ಬೆಳೆದು ಬಿಡಬೇಕಾದ ಹಣ್ಣನ್ನು ಕೊಂಬೆಯನ್ನು ಕಳೆದು ಹಣ್ಣು ಬೇಕೆಂದು ಹಠ ಮಾಡಿದವನು ವಿಫಲನಾಗುವನು ಆದ್ದರಿಂದ ಅಂಗಾಂಗವೂ ಪ್ರಸನ್ನವಾಗಬೇಕು ಅವರೆಲ್ಲರೂ ಪ್ರಸನ್ನವಾದಾಗ ನಾನು ಪ್ರಸನ್ನನಾಗುವೆನು ಆಗ ಬಲಿತ ಬೀಜವು ಹಣ್ಣನ್ನು ಅಪೇಕ್ಷಿಸದೆ ಸ್ವತಂತ್ರವಾಗುವಂತೆ ಜೀವನ ತೃಪ್ತನಾಗಿ ತನ್ನ ಜೀವತ್ವವು ದೇವತ್ವವಾಗಿ ದೇವತ್ವವು ಬ್ರಹ್ಮತ್ವವಾಗಲು ಹವಣಿಸುವನು ಜೀವತ್ವವು ಚಿಕ್ಕದು ದೇವತ್ವವು ಅದಕ್ಕಿಂತ ದೊಡ್ಡದು ಬ್ರಹ್ಮತ್ವವು ಪೂರ್ಣತ್ವ ಹಾಗೆ ಅಲ್ಪವಾಗಿ ಅಪೂರ್ಣವಾಗಿದ್ದುದು ಪೂರ್ಣತ್ವವನ್ನು ತನ್ನದಾದ ಪೂರ್ಣತ್ವವನ್ನು ಪಡೆಯಲು ಸಿದ್ಧುವ ಸಿದ್ಧವಾದುದರೆ ಗುರುತು ವೈರಾಗ್ಯ ಸರಿ ತಿಳಿಯಿತು ಆ ವೈರಾಗ್ಯವು ಮನಸ್ಸಿಗೆ ಬರಬೇಕಾದರೆ ದೇಹದ ದೇವತೆಗಳೆಲ್ಲ ಅನುಗ್ರಹಿಸಬೇಕೆಂದು ಗುಟ್ಟು ಆಗ ಮನಸ್ಸು ಅದು ಬೇಕು ಇದು ಬೇಕು ಎಂಬ ಹೊರಗಿನ ವಸ್ತುವನ್ನು ಅಪೇಕ್ಷಿಸುವ ಕಾಮನೆಯೂ ಇಲ್ಲವಾಗುವುದು ಎಂದರೆ ಮನೋರಥ ಶತೈವೃತ್ತವಾದ ಶತೈವೃತ್ತವಾದ ಮನಸ್ಸು ನೂರಾರು ಆಶೋತ್ತರಗಳಿಂದ ಕೋರಿದವ ಮನಸ್ಸು ಆಚೆಯನ್ನು ತನ್ನ ಅಪೂರ್ಣತೆಯ ಗುರುತೆಂದು ತಿಳಿದು ಅದನ್ನು ಬಿಡುವುದು ಆಗ ಏನಾಗುವುದು ಬಲ್ಲಯ ಇಂದ್ರಿಯಗಳಿಗೆ ಎಳಕೆವೋ ಇಲ್ಲದ ಇಲ್ಲವಾಗುವುದು ಇಂದ್ರಿಯಗಳಿಗೆ ಶಕ್ತಿ ಇಲ್ಲದೆ ದುರ್ಬಲವಾಗಿ ಬೀಳುವು ಮನಸ್ಸಿನಲ್ಲಿ ಕಾಮನೆಯು ಬಲವಾಗಿದ್ದಷ್ಟು ಇಂದ್ರಿಯಗಳು ಬಲವಾಗಿರುವವು ಹಾಗೆ ದುರ್ಬಲಗಳಾದ ಇಂದ್ರಿಯಗಳು ಸೋತು ಸಾರಥೀಯ ವಶವಾದ ಕುದುರೆಗಳಂತೆ ಹೇಳಿದಂತೆ ಕೇಳುವವು ಇದಿಷ್ಟು ಆಗಬೇಕಾದರೆ ಪೂಜ್ಯ ದೈವಸ್ವತನಿಗೆ ನಚಿಕೇತನು ವಿಜ್ಞಾಪಿಸಿದಂತೆ ಭೋಗಭೋಗವು ಇಂದ್ರಿಯಗಳ ತೇಜಸ್ಸನ್ನು ಅಪಹರಿಸುವುದು ಎಂಬುದು ತಿಳಿಯಬೇಕು ತೇಜಸ್ಸಿಲ್ಲದೆ ಇಂದ್ರಿಯಗಳು ಭೋಗಗಳನ್ನು ಅನುಭವಿಸಲಾರದು ಎಲ್ಲಾರೂ ಭೋಗವನ್ನು ಪಡೆಯುವುದು ಎಂದರೆ ಸಂತೆಗೆ ಹೋಗಿ ಬೆಲೆಕೊಟ್ಟು ವಸ್ತುವನ್ನು ತಂದಂತೆ ಎಂಬುದು ಮನಸ್ಸಿಗೆ ಖಚಿತವಾಗಿರಬೇಕು ಆಗ ಮನಸ್ಸು ಲೋಕದ ವೈಫಲ್ಯವನ್ನು ಕಂಡು ಹಿಂತಿರುವುದು ಹಾಗೆ ಹಿಂತಿರುವುದು ವೈರಾಗ್ಯ ಮನಸ್ಸಿಗೆ ಬಂತೆಯೇ ಮನಸ್ಸಿಗೆ ಹಿರಿಯಿತು ದೇವ ಹಾಗಾದರೆ ಮನುಷ್ಯನು ಭೋಗಗಳನ್ನು ಬಯಸುವುದು ತನಗಾಗಿ ಮತ್ತೊಬ್ಬರಿಗಾಗಿ ಅಲ್ಲ ಅಲ್ಲ ಖಂಡಿತವಾಗಿ ಅಲ್ಲ ಮನಸ್ಸು ಅಪರಿಪುಷ್ಟವಾಗಿರುವ ಗುರುತೇ ಭೋಗಾಸಕ್ತಿ ಮೊದಲು ಮನಸ್ಸಿನಲ್ಲಿ ಆಸಕ್ತಿ ಹುಟ್ಟುವುದು ಅಲ್ಲಿ ಆ ಆಸಕ್ತಿಯನ್ನು ಗುರುತಿಸಲಾರದವನು ಅದು ಬೆಳೆದು ಎದುರುಗಿರುವ ವಸ್ತುವಿನ ಮೇಲೆ ಮೋಹವಾಗಿ ಪರಿಮಣಿಸಿ ಪರಿಣಮಿಸಿ ಅದು ಹಂಬಲವಾದ ಮೂರು ಹಂಬಲವಾದ ಮೇಲೆ ತನ್ನನ್ನು ಆ ಹಂಬಲದ ಕ್ಷೇತ್ರವನ್ನಾಗಿ ಗುರುತಿಸಿಕೊಳ್ಳುವುದು ಅದು ಮೂರನೆಯ ಘಟ್ಟ ಆ ವೇಳೆಗೆ ರೋಗವು ಬಲಿತು ಚಿಕಿತ್ಸೆಗೆ ಅಸಾಧ್ಯವಾಗಿರುವುದು ಆದ್ದರಿಂದ ಯಾಜ್ನವಲ್ಕ್ಯ ನಿನ್ನ ನಿನಗೆ ಉಪನಯನದಲ್ಲಿ ಹಿಡಿದುದೇನು ದಿಯೋ ಯೋ ನಚೋದಯಾತ್ ನಮ್ಮ ವೃತ್ತಿಗಳನ್ನು ಪ್ರಚೋದಿಸುವವನು ಯಾರು ಅವರು ಮೊದಲು ನೋಡಬೇಕು ಸರಿ ಒಂದು ಮಾತು ಕೇಳಬಹುದೇ ಕೇಳು ಆದರೆ ಆ ಮಾತನ್ನು ಕೇಳು ಎಂದವರು ಯಾರು ಅದನ್ನು ನೋಡು ಹೌದು ಒಂದು ತೇಜಸ್ಸು ಮನಸ್ಸನ್ನು ಪ್ರೇರಿಸುವುದು ಆಗ ಮನಸಿನಲ್ಲಿ ತೂಬೆತ್ತಿದರೆ ಹೊರಡುವ ನೀರಿನಂತೆ ವೃತ್ತಿಯು ಹೊರಡುವುದು ಬಹಳ ಸರಿ ಮನಸ್ಸು ಎಂದು ಯಾವುದನ್ನು ಕಲಿಯುವರೋ ಅದು ನನ್ನ ನನ್ನದೊಂದು ಭಾಗ ಭಾಗವೇ ವಸ್ತು ವಸ್ತುವಿನಲ್ಲಿಯೂ ನಿಂತು ಒಂದೊಂದು ಪ್ರತ್ಯೇಕವೆಂಬ ಭಾವನೆಯೋ ಯಾವುದೋ ಅದೇ ಮನಸ್ಸು ಪ್ರತ್ಯೇಕವೆಂದ ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸಬೇಕಲ್ಲ ಆ ಕಲ್ಪನೆಗೆ ಸಾಧನವಾದುದು ಮನಸ್ಸು ಸಂಬಂಧವು ಏರ್ಪಟ್ಟ ಮೇಲೆ ಆ ಸಂಬಂಧವು ಸುಖವಾಗಬಹುದು ದುಃಖವಾಗಬಹುದು ಆಯಾ ಈ ಸುಖ ದುಃಖಗಳು ಮನಸ್ಸಿನ ಇಚ್ಛಾದೇಶ ದ್ವೇಷಗಳನ್ನು ಅವಲಂಬಿಸಿದವು ಸಂಬಂಧ ಓರ್ಪಟ್ಟಾಗ ಅನುಭವವು ಮಾತ್ರ ಬರುವುದು ಆ ಅನುಭವವನ್ನು ಮನಸ್ಸು ತನ್ನ ಇಚ್ಛಾದ್ವೇಷ ಅನುಗುಣವಾಗಿ ಸುಖ ದುಃಖವಾಗಿ ಕಾಣುವುದು ಈಗ ಹೇಳು ನಿನ್ನ ಸುಖ ದುಃಖಗಳು ಅಥವಾ ನೀನು ಸುಖ ದುಃಖಗಳು ಎನ್ನುವವು ನಿಜವೇ ಯಾಜ್ಞೆ ಬಳಿಕನು ಪರಿಭಾವಿಸಿ ನೋಡಿದನು ಹೌದು ಮನಸ್ಸು ಎಂಬುದು ಇಂದಿಯ ಧರ್ಮಗಳನ್ನೆಲ್ಲ ಉಳ್ಳುದಾದರೂ ಇಂದುದ ಏನೋ ಒಂದು ವಿಲಕ್ಷಣ ವಸ್ತು ಪ್ರಾಣದ ಬಲದಿಂದ ತನ್ನದೊಂದು ಸ್ಥಾಪಿಸಿ ಸ್ಥಾಪಿಸಿಕೊಂಡಿದ್ದರೂ ನಿಜವಾಗಿ ಪ್ರಾಣದ ಒಂದು ಅಂಗವದು ಅದು ಸುಖ ದುಃಖಗಳನ್ನು ಇಂದ್ರಿಯಗಳ ಮೂಲಕವಾಗಿ ಪಡೆದರೂ ಅನುಭವವು ಅದನ್ನು ಸೇರುವವರೆಗೂ ಸುಖವು ದುಃಖ ಅಲ್ಲ ದುಃಖವೂ ಅಲ್ಲ ಮನಸ್ಸಿನಲ್ಲಿರುವ ಇಚ್ಛಾದ್ವೇಷಗಳು ಆ ಅನುಭವದ ಮೇಲೆ ನಮ್ಮ ತಮಗೆ ತೋರಿದಂತೆ ಸುಖ ದುಃಖದ ಮುದ್ರೆಯನ್ನು ಒತ್ತುವವು ಇಷ್ಟನ್ನು ಪರಿಭಾವಿಸಿ ನೋಡಿದನು ಅಲ್ಲಿ ಒಂದು ಅಂಶವೂ ಗೊತ್ತಾಗಲಿಲ್ಲ ಕೇಳಿದನು ದೇವಾ ಅಲ್ಲಿ ಕಪ್ಪೆಗೆ ಚೀಲದಂತಿರುವ ಏನೋ ಒಂದಿದೆಯಲ್ಲ ಅದೇನು ಚೆನ್ನಾಗಿ ಕೇಳಿದೆ ಯಜ್ಞವೈಕ್ಯ ಹಾಗೆಯೇ ನೋಡು ಅದೇನೆಂಬುದು ಗೊತ್ತಾಗುವುದು ಯಾಜ್ಞವಲ್ಕಿಯನ್ನು ಕಣ್ಣಾಗಿ ನೋಡಿದನು ಯಾವುದೋ ಒಂದು ತೇಜಸ್ಸು ಮನಸ್ಸಿನ ಮೇಲೆ ಪ್ರಕಾಶಿಸಿತು ಆಗ ಆ ಚೀರದಂತಿದ್ದ ವಸ್ತುವು ಬಾಯಿ ತೆರೆಯಿತು ಅದರಿಂದ ಏನೋ ಒಂದು ಹೊಳೆಯ ಹಾಗೆ ಹೊರಟು ಮನಸ್ಸಿನಿಂದ ಇಂದ್ರಿಯಗಳ ಮೂಲಕವಾಗಿ ಪ್ರಕಟವಾಯಿತು ಪ್ರಾಣದೇವನ ಹೇಳಿದನು ನೋಡು ಅದೇ ಕರ್ಮಬೀಜ ಗ್ರಂಥಿ ಹಿಂದೆ ನಿಂತು ಬೆಳಗಿದ ತೇಜಸ್ಸು ಅದಿತ ಆತನ ತೇಜಸ್ಸು ನೆಲದ ಮೇಲೆ ಬಿದ್ದಾಗ ನೀರಿನ ಸಹಾಯವಿದ್ದರೆ ಭೂಮಿಯಲ್ಲಿದ್ದ ಬೀಜಗಳೆಲ್ಲವೂ ಮೊಳಕೆಯಾಗಿ ಈಚೆಗೆ ಬರುವಂತೆ ಆತನ ತೇಜಸ್ಸು ಮನಸಿನ ಮೇಲೆ ಬಿಡುತ್ತಲೂ ಮನಸ್ಸಿನಲ್ಲಿದ್ದ ಕರ್ಮ ಬೀಜ ಗ್ರಂಥಿಯಿಂದ ಕರ್ಮವಾಸನೆಯು ಹೊರಟು ಇಂದ್ರಿಯಗಳ ಮೂಲಕ ಹರಿದು ಲೋಕದಲ್ಲಿ ಪ್ರಕಟವಾಗಿ ಫಲಾಫಲಗಳನ್ನು ಕಾಯುವುದು ಫಲವು ಹೆಚ್ಚಾದರೆ ಜಯವೆನ್ನುವರು ಅಫಲವು ಹೆಚ್ಚಾದರೆ ಅಪಜಯವೆನ್ನುವರು ಜಯವಾಗಿ ಅಪಜಯವಾಗಲಿ ಇದರ ಮಾತು ಅದೇ ಸುಖ ದುಃಖದ ಪ್ರಕಟರೂಪ ಒಳಗಿನ ಸುಖ ದುಃಖಕ್ಕೆ ಅಸ್ತಿತ್ವವಿಲ್ಲದಿದ್ದರೂ ಇಲ್ಲದಿರಲು ಹೊರಗಿನ ಜಯಪ ಜಯಗಳಿಗೆ ಅಸ್ತಿತ್ವವು ಹೇಳು ಯಾಜ್ಞವಲ್ಕಿರಿಗೆ ಆಶ್ಚರ್ಯವಾಯಿತು ಆದರೂ ಕಾಣುತ್ತಿರುವುದನ್ನು ಇಲ್ಲವೆನ್ನುವುದಂತೂ ಹೇಳಿದನು ಇಲ್ಲ ದೇವಾ ಇಲ್ಲ ಅವು ವೃತ್ತಿಯ ಫಲಗಳು ವೃತ್ತಿಯ ವೃತ್ತಿಯು ಆದಿತ್ಯನದು ವೃತ್ತಿಯು ಪ್ರಕಟವಾಗುವ ಮನಸ್ಸು ನಿನ್ನದು ವೃತ್ತಿಯು ಫಲಾಫಲಗಳನ್ನು ಸುಖ ದುಃಖವಾಗಿ ಅನುಭವಿಸುವ ಅನುಭವಿಸುವ ಇಂದ್ರಿಯಗಳ ಗೂಡಾದ ದೇಹವು ಅಗ್ನಿಯದು ಪ್ರಾಣದೇವನ ನಕ್ಕನು ಈ ಕೊನೆಯ ಮಾತು ಯಾರು ಹೇಳಿದುದು ನೋಡು ಯಾಜ್ಞವಾಲ್ಕಿಯನ್ನು ನೋಡಿದನು ಹೌದು ಈ ವಾಕ್ಯದ ಕರ್ತ ತಾನಲ್ಲ ಹುಡುಕಿ ನೋಡಿದನು ಬಲಗಡೆ ಯಾರೋ ನಕ್ಕಂತಾಯಿತು ನೋಡಿದರೆ ಅಗ್ನಿದೇವ ಅವ ಆತನಿಗೆ ನಮಸ್ಕಾರ ಮಾಡಿ ಪ್ರಾಣದೇವನಿಗೆ ವರದಿ ಮಾಡಿದನು ಹೌದು ದೇವ ಆ ಮಾತಿನ ಕರ್ತೃವು ನಾನಲ್ಲ ಅಗ್ನಿದೇವ ಸರಿ ನೋಡಿದೆಯಾ ದೇವತೆಗಳು ತಮ್ಮ ಸ್ವರೂಪವನ್ನು ಪ್ರಕಟ ಮಾಡಿಕೊಳ್ಳದೆ ನಿಂದಿನಿಂದ ಬೇಕಾದದನ್ನು ಆಡಿಸಬಲ್ಲರು ಹಾಗೆಯೇ ಬೇಕಾದದ್ದನ್ನು ಮಾಡಿಸಬಲ್ಲ ಮಾಡಿಸಲು ಬಲ್ಲರು ಈಗ ಹೇಳು ಹೀಗೆ ಪರೋಕ್ಷವಾಗಿ ಬುಗುರಿಯನ್ನು ಆಡಿಸುವಂತೆ ನಿಮ್ಮನ್ನು ಆಡಿಸುವ ದೇವತೆಗಳು ಪ್ರಸನ್ನರಾಗಿದ್ದರೆ ನಿನಗೆ ವೈರಾಗ್ಯವು ಹೇಗೆ ಬಂದಿತು ಸರಿ ಆದುದರಿಂದ ದೇವಿಯವರು ಹೇಳಿದುದು ಸರಿ ವೈರಾಗ್ಯವು ಬರಲು ದೇವತಾ ಪ್ರಸಾದವು ಕಾರಣವಾಗುವಂತೆ ಬ್ರಹ್ಮವಿದ್ಯೆಯು ಬಂದರೆ ಅಂಗಾಂಗಗಳು ಅಂಗಾಂಗಗಳಲ್ಲಿರುವ ದೇವತೆಗಳು ಪ್ರಸನ್ನರಾಗುವರು ಏಕೆಂದರೆ ಅದರಿಂದ ಅವರಿಗೆ ಅಮೃತಾಭಿಷೇಕವಾದಷ್ಟು ತೃಪ್ತಿಯಾಗುವುದು ದೇವಿ ದೇವಿಯವರು ಎದ್ದು ನಿಂತಿದ್ದರು ಯಾಜ್ಞವಾಲ್ಕ್ಯ ಪ್ರಾಣದೇವರ ಸಂಭಾಷಣವು ಅವರಿಗೆ ಕೇಳಿಸುತ್ತಿದ್ದುದು ಒಂದು ಆಶ್ಚರ್ಯ ಹಾಗೆ ಪ್ರಾಣದೇವನು ಸಾಕ್ಷಾತ್ ಆಗಿ ಕೇಳಿದಾಗ ಅವರು ಎದ್ದು ನಿಲ್ಲುವುದು ನಿಲ್ಲದಿರುವುದೆಂತೂ